ಮುಳಬಾಗಿಲಿನ ಅರ್ಚಕವರ್ಗ ಮುಳಬಾಗಿಲಿನ ಆಂಜನೇಯ ಸ್ವಾಮಿ ದೇವಾಲಯ ಬಹು ಪ್ರಸಿದ್ಧವಾದದ್ದು ಮೈಸೂರು ಬೆಂಗಳೂರು ಪ್ರಾಂತಗಳಿಗಿಂತಗಳಿಂದ ತಿರುಪತಿಗೆ ಯಾತ್ರೆ ಹೊರಟವರು ಸಾಮಾನ್ಯವಾಗಿ ಮುಳಬಾಗಲನ್ನು ಹಾಯ್ದು ಅಲ್ಲಿ ಆಂಜನೇಯ ಸ್ವಾಮಿಯ ಪ್ರಸಾದವನ್ನು ಪಡೆದು ಮುಂದಕ್ಕೆ ಹೋಗುತ್ತಿದ್ದರಂತೆ ತಿರುಪತಿಗೆ ಆ ಸ್ಥಳ ಮೂಡಲ ಅದಕ್ಕೆ ಮುಳಬಾಗಲು ಎಂದು ಹೆಸರಾಯಿತೆಂದು ಒಂದು ಕತೆ ಮುಖ್ಯವಾದ ಗುಡಿಯಲ್ಲದೆ ಮುಳಬಾಗಿಲಿನಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಿಗಳು ಇನ್ನು ಎಷ್ಟೋ ಇದ್ದವು ಮಾಧ್ವರ ಅಗ್ರಹಾರದಲ್ಲಿ ಎರಡಿದ್ದವು ನನ್ನ ಮನೆಯ ಹೊರತು ನನ್ನ ವಿಶ್ವವಿದ್ಯಾಲಯ ಯಾವುದೆಂದರೆ ಆಂಜನೇಯ ಸ್ವಾಮಿಯ ದೇವಾಲಯ ಅದು ನನ್ನ ಸ್ಕೂಲಿಗೆ ಬಹು ಸಮೀಪವಾಗಿತ್ತು ಬಿಡು ಬಂದಾಗಲೆಲ್ಲ ಬಿಡುವು ಮಾಡಿಕೊಳ್ಳಲಾದಾಗೆಲ್ಲ ನಾನು ನನ್ನ ಸಹಪಾಠಿಗಳು ಕಾಲವನ್ನು ಆ ದೇವಾಲಯದ ಆವರಣದೊಳಗೆ ಕಳೆಯುತ್ತಿದ್ದೆವು ನನ್ನ ಚಿಕ್ಕಜ್ಜ ರಾಮಣ್ಣ ರಾಮಣ್ಣನವರು ಆಂಜನೇಯ ಸ್ವಾಮಿಯ ದೇವಾಲಯದ ಧರ್ಮದರ್ಶಿಗಳಲ್ಲೊಬ್ಬರು ಅವರು ಸ್ವಾಮಿಗೆ ವಜ್ರಾಂಗ ಎಂಬ ಕವಚವನ್ನು ಮಾಡಿಸಿಕೊಟ್ಟಿದ್ದರೆಂದು ಧನುರ್ಮಾಸದಲ್ಲಿ ಒಂದೆರಡು ದಿವಸಗಳ ಕೈಂಕರ್ಯಕ್ಕಾಗಿ ಪುದುವಟ್ಟು ಏರ್ಪಡಿಸಿದ್ದರೆಂದು ಕೇಳಿದ್ದೇನೆ ಅವರು ಈ ಸ್ವಾಮಿಯ ಭಕ್ತರು ಸಂಜೆಯ ದರ್ಶನಕ್ಕಾಗಿ ದಿನವೂ ತಪ್ಪದೇ ಹೋಗುತ್ತಿದ್ದರು ನಮ್ಮ ಮನೆಯಲ್ಲಿ ಯಾರಿಗೆ ಯಾವ ಕಾಯಿಲೆ ಬಂದರೂ ಆಂಜನೇಯ ದೇವರ ಕೇದೆಗೆ ಹೂವಿನ ಪ್ರಸಾದ ದೇವರಿಗೆ ಧೂಪ ಸೇವೆಯಾದರ ಅಂಗಾರ ಇವೇ ನಾವು ನಂಬಿಕೊಂಡಿದ್ದ ಔಷಧಗಳು ದೇವಸ್ಥಾನದ ಆವರಣ ವಿಸ್ತಾರವಾದದ್ದು ಗುಡಿಯ ಹೆಸರು ಆಂಜನೇಯದಿದ್ದರೂ ಅದರ ಆವರಣದೊಳಗೆಡೆದೊಳಗೆ ಏಳೆಂಟು ವಿಷ್ಣು ದೇವಸ್ಥಾನಗಳಿದ್ದವು ಆ ಗುಡಿಗಳು ಸಣ್ಣವೇನೂ ಅಲ್ಲ ದೊಡ್ಡದಾಗಿಯೇ ಇದ್ದವು ದೇವಸ್ಥಾನ ಪಶ್ಚಿಮ ಪಶ್ಚಿಮಾಭಿಮುಖವಾದದ್ದು ಮಹಾದ್ವಾರ ದೊಡ್ಡದು ಅದರ ಮೇಲಿನ ಗೋಪುರ ಕಣ್ಣನ್ನಾಕರ್ಷಿಸುವಂಥದ್ದು ಅದರ ಮುಂಭಾಗ ವಿಶಾಲವಾಗಿ ಚೊಕಟವಾಗಿರುತ್ತಿತ್ತು ಆ ಜಾಗದಲ್ಲಿ ನಿಂತು ಈ ಕಡೆ ಆ ಕಡೆ ನೋಡುವುದೇ ಒಂದು ಸಂತೋಷ ಮಹಾದ್ವಾರವನ್ನು ಹೊಕ್ಕು ಎಡಕ್ಕೆ ತಿರುಗಿದರೆ ಒಂದು ಪುಷ್ಕರಣಿ ಅದರ ಪಕ್ಕದಲ್ಲಿ ಹೂದೋಟ ಆ ಪುಷ್ಕರಣಿಯಿಂದ ಮುಂದೆ ಹೊರಟು ಪೂರ್ವಕ್ಕೆ ತಿರುಗಿದರೆ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ಗುಡಿ ಅದರಲ್ಲಿಯ ಮೂರ್ತಿ ಆಳೆತ್ತರಕ್ಕಿಂತ ಹೆಚ್ಚಿನ ಪ್ರಮಾಣದ್ದು ಬಹು ಸುಂದರವಾದದ್ದು ಗರ್ಭಗುಡಿಯ ಮುಂದೆ ನವರಂಗ ಅದರ ಮುಂದೆ ಮುಖಮಂಟಪ ನವರಂಗದ ದಕ್ಷಿಣ ಪಾರ್ಶ್ವದಲ್ಲಿ ಒಂದು ಬಾಗಿಲು ಅದರ ಮುಂದೆ ಒಂದು ಶೃಂಗಾರ ಮಂಟಪ ಮುಕ್ಕೋಟಿ ದ್ವಾದಶಿಯ ದಿನ ತಿರುಚನಾಪಲ್ಲಿಯಲ್ಲಿ ಪಲ್ಲಿಯ ಬಳಿ ಇರುವ ಶ್ರೀರಂಗದಲ್ಲಿ ನಡೆಯುವಂತೆ ಇಲ್ಲಿಯೂ ಉತ್ಸವ ಇಲ್ಲಿ ಅಂದು ಬೆಳಿಗ್ಗೆ ಉತ್ಸವ ಮೂರ್ತಿಗಳನ್ನು ಬಿಜ ಮಾಡಿಸಿ ಕೈಂಕರ್ಯ ನಡೆಸುವರು ನೂರಾರು ಭಕ್ತರು ತಂಡೋಪ ತಂಡವಾಗಿ ಬಂದು ಮಂಗಳಾರತಿ ಪ್ರಸಾದಗಳನ್ನು ಪಡೆದು ಹೋಗುವರು ರಂಗನಾಥ ಸ್ವಾಮಿ ಗುಡಿಗೆದುರಾಗಿ ವರದರಾಜಸ್ವಾಮಿ ಗುಡಿ ಅದರ ಪಕ್ಕದಲ್ಲಿ ಹೊರಟು ಆಂಜನೇಯ ಸ್ವಾಮಿಯ ಗುಡಿಯ ಹಿಂಭಾಗದಲ್ಲಿ ನಡೆದು ಪ್ರದಕ್ಷಿಣಾಕಾರವಾಗಿ ಪಶ್ಚಿಮದ ಕಡೆ ಬಂದರೆ ಅಲ್ಲಿ ದೊಡ್ಡ ಸೊಗಸಾದ ಕಲ್ಯಾಣ ಮಂಟಪ ಉತ್ತರದ ಕಡೆಯ ಪುಷ್ಕರಣಿಗೆ ಸರಿಯಾಗಿ ಅಲ್ಲಿಂದ ಸರಿಯಾಗಿ ಅಲ್ಲಿಂದ ಮುಂದಕ್ಕೆ ಬಂದರೆ ರಂಗನಾಥ ಸ್ವಾಮಿಯ ಗುಡಿಗೆ ಸರಿಸಮನಾಗಿ ವೆಂಕಟರಮಣ ದೇವರ ಪದ್ಮಾವತಮ್ಮನವರ ಗುಡಿ ಇದರಲ್ಲಿಯೂ ಮೂರ್ತಿ ಮನುಷ್ಯ ಪ್ರಮಾಣಕ್ಕಿಂತ ದೊಡ್ಡದು ಬಹು ಸುಂದರವಾದದ್ದು ಈ ಗುಡಿಯಲ್ಲಿಯೂ ನವರಂಗ ಮುಖಮಂಟಪ ವಿಸ್ತಾರವಾಗಿವೆ ಈ ದೇವರ ದರ್ಶನ ಮಾಡಿ ಆವರಣದ ಮಧ್ಯರಂಗಕ್ಕೆ ಬಂದರೆ ಅಲ್ಲಿ ಮೊದಲು ಕಾಣುವುದು ಕೋಟಾರೋತ್ಸವದ ದೊಡ್ಡ ಜಗುಲಿ ಅರ್ಧ ಚಂದ್ರಾಕಾರದ್ದು ಅದಕ್ಕೆ ಆನಿಕೊಂಡು ದೊಡ್ಡ ತುಲಸಿ ವೃಂದಾವನ ಅದಕ್ಕೆ ಆನಿಕೊಂಡು ಬಲಿಪೀಠ ಧ್ವಜಸ್ತಂಭ ಅದರ ಮುಂದುಗಡೆ ಆಂಜನೇಯ ಸ್ವಾಮಿಯ ಗುಡಿಯ ಮುಖಮಂಟಪ ಈ ಮುಖಮಂಟಪದಲ್ಲಿ ಎಡಗಡೆಯಿಂದ ಹೊರಟರೆ ಮೊದಲು ಅಲಂಕಾರ ಮಂಟಪ ಇದರಲ್ಲಿ ಉತ್ಸವ ದಿವಸಗಳಲ್ಲಿ ಮೂರ್ತಿಯನ್ನು ಅಲಂಕಾರ ಮಾಡಿ ಕುಡಿಸುವರು ಮಂಗಳಾರ್ತಿ ಮಂತ್ರ ಪುಷ್ಪಗಳು ಬಹಳ ವಿಜ್ರಂಬಣೆಯಿಂದ ನಡೆಯುವು ನಾಲ್ಕು ಕಡೆಯ ಗೋಡೆಗಳ ಮೇಲೂ ರಾಮಾಯಣದ ದೃಶ್ಯಗಳನ್ನು ಬಣ್ಣಗಳಲ್ಲಿ ಚಿತ್ರಿಸಿರುವರು ಅದೆಲ್ಲ ನೋಟಕರಿಗೆ ಚೆಂದವೂ ಹೌದು ಅಲಂಕಾರ ಮಂಟಪದ ಪಕ್ಕದಲ್ಲಿ ಸಂಜೀವರಾಯರ ಗುಡಿ ಮತ್ತೊಂದು ಆಂಜನೇಯನ ಗುಡಿ ಅಲ್ಲಿ ತಿರುಗಿದರೆ ದಕ್ಷಿಣ ಪಾರ್ಶ್ವದಲ್ಲಿ ಉತ್ತರಾಭಿಮುಖವಾಗಿ ಕೋದಂಡರಾಮರ ಗುಡಿ ನರಸಿಂಹಸ್ವಾಮಿಯ ಗುಡಿ ವೇಣುಗೋಪಾಲ ಸ್ವಾಮಿಯ ಗುಡಿ ಇತ್ಯಾದಿ ಇದರ ಪಕ್ಕದಲ್ಲಿ ಮಣೆಗಾರರ ಆಫೀಸು ಕೊಠಡಿ ಅದರ ಮುಂದೆ ನಗಾರಿಗಳು ದೊಡ್ಡ ಬೂರಗ ಈ ಮುಖಮಂಟಪದಿಂದ ನಾಲ್ಕೈದು ಮೆಟ್ಟಲು ಹತ್ತಿದರೆ ಸಾಕ್ಷಾತ್ ಶ್ರೀಮದಾಂಜನೇಯ ಸ್ವಾಮಿ ಮುಖಮಂಟಪ ಅದರಿಂದಾಚೆಗೆ ಗರ್ಭಗೃಹ ಅಲ್ಲಿ ಕಂಗಳಿಸುತ್ತದೆ ಮಹಾನುಭಾವನಾದ ವೀರಾಂಜನೇಯ ಸ್ವಾಮಿ ಎರಡ ಬಾಹುವನ್ನು ಮೇಲಕ್ಕೆತ್ತಿ ರಾಕ್ಷಸರನ್ನ ಅಪ್ಪಳಿಸುವ ಬಂಗಿ. ಮನೋಜವಂ ಮಾರ್ತುಲಿಯ ವೇಗಂ ಜಿತೇಂದ್ರಿಯಂ ಬುದ್ಧಿವತಾ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶಿರಸಾನಮಾಮಿ ಆಂಜನೇಯ ಸ್ವಾಮಿಯ ಗರ್ಭಗುಡಿಯ ದಕ್ಷಿಣದಲ್ಲಿ ಪಾಕಶಾಲೆ ಅದರ ಹತ್ತಿರ ಒಂದು ಸೆದುವ ಬಾವಿ ದೇವರಾಭಿಷೇಕಕ್ಕೆ ಈ ಬಾವಿಯ ನೀರು ನಮ್ಮ ಸುಳಿದಾತ ಬಹುಮಟ್ಟಿಗೆ ಈ ಸುತ್ತಮುತ್ತ ಒಂದಿಷ್ಟು ಪ್ರಸಾದ ಸಿಕ್ಕುವುದು ನೀರು ಕುಡಿಯಲಿಕ್ಕೆ ಬಹು ಎಲಕ್ಕಿಂತ ಎಲ್ಲಕ್ಕಿಂತ ಮುಖ್ಯ ಹರಟೆ ಮರ ಹತ್ತುವುದು ಕಾಯಿ ಕಿತ್ತು ಕಚ್ಚಿ ಬಿಸಿಡುವುದು ಕಾವಲುಗಾರರಿಂದಲೇ ಲೇ ಅನಿಸುವುದು ಮಾಡುವುದು ಇದು ನಮ್ಮ ವಿನೋದ ಸಿಬ್ಬಂದಿ ಈ ದೊಡ್ಡ ದೇವಸ್ಥಾನಕ್ಕೆ ಸಿಬ್ಬಂದಿಯೂ ದೊಡ್ಡದಾಗಿತ್ತು ಗುಡಿ ಗೋಪುರಗಳಿಗಿಂತ ಕಡಿಮೆಯಿಲ್ಲದ ಆಕರ್ಷಣೆ ತೋಟಗಳದು ನಾಲ್ಕು ಕಡೆಯು ರಸ್ತೆಗಳು ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಚುಕಟವಾದ ರಸ್ತೆಗಳು ರಸ್ತೆಗಳ ಪಕ್ಕದಲ್ಲಿ ಸಣ್ಣ ಸಣ್ಣ ಬೀಲಿಗಳು ಅದರೊಳಗೆ ಬಗೆ ಬಗೆಯ ಹೂವಿನ ತೋಟಗಳು ಇವೆಲ್ಲ ಬಹು ರಮಣೀಯವಾಗಿ ನೇತ್ರಾನಂದಕರವಾಗಿ ಮನಸ್ಸಿಗೆ ಉಲ್ಲಾಸಕರವಾಗಿತ್ತು ಇದೆಲ್ಲ ಆ ಗುಡಿಯ ಅರ್ಚಕರ ವಿಚಕ್ಷಣೆ ಸರಕಾರದಿಂದ ಆದದ್ದಲ್ಲ ಸರಕಾರವು ಹಿಂದಿನಿಂದ ಬಂದಿದ್ದ ತೀಕನ್ನು ನಡೆಸಿಕೊಡುತ್ತಿತ್ತು ಅಮಲ್ದಾರರು ವರ್ಷಕ್ಕೊಂದೆರಡು ದಿನ ಬಂದು ದರ್ಶನ ಮಾಡಿ ಹೋಗುತ್ತಿದ್ದರು ಅವರ ಹುದ್ದೆ ಏನಿದ್ದರೂ ವಾರಿಯದು. ಅಲ್ಲಿಯ ಪ್ರತಿದಿನದ ಆಡಳಿತ ಅರ್ಚಕರ ಕೈಯಲ್ಲಿತ್ತು ಅರ್ಚಕರಲ್ಲಿ ಮುಖ್ಯರಾದವರು ನನಗೆ ತಿಳಿದಂತೆ ರಾಮಾಚಾರ್ಯರು ಅವರಿಗೆ ತಿರುಪತಿಯ ಅರ್ಚಕರೊಡನೆ ವಿವಾಹ ಸಂಬಂಧ ಬೆಳೆದಿತ್ತು ಆಗಾಗ ತಿರುಪತಿಗೆ ಹೋಗಿ ಬರುತ್ತಿದ್ದರು ರಾಮಾಚಾರ್ಯರು ನನ್ನ ತಂದೆಯ ಸ್ನೇಹಿತರಲ್ಲೊಬ್ಬರು ಅವರು ತಿರುಪತಿಯಿಂದ ಬಂದಾಗ ನಮ್ಮ ಮನೆಗೆ ಅಲ್ಲಿಯ ಶ್ರೀಪಾದರೇಣು ಚಂದನ ವಡೆ ಮೊದಲಾದ ಪ್ರಸಾದ ವಸ್ತುಗಳನ್ನು ತಪ್ಪದೇ ತಂದುಕೊಡುತ್ತಿದ್ದರು ವಿಶಾಲ ಭಾವನೆ ಆಂಜನೇಯ ಸ್ವಾಮಿಯ ಅರ್ಚಕರು ವೈಖಾನಸ ಸಂಪ್ರದಾಯದವರು ವೈಷ್ಣವಾಗಮದಲ್ಲಿ ಪಾಂಚರಾತ್ರವೆಂದು ವೈಖಾನಸವೆಂದು ಸಂಪ್ರದಾಯಗಳು ಎರಡು ಮುಖ್ಯವಾದವು ಅದರಲ್ಲಿ ವೈಖಾನಸ ಸಂಪ್ರದಾಯ ಹೆಚ್ಚು ಉದಾರವಾದದ್ದೆಂದು ಆ ಸಂಪ್ರದಾಯದವರು ಪಾಶಂಡಿಗಳಲ್ಲ ಶಿವ ಅವರಿಗಿಲ್ಲ ನಮ್ಮ ರಾಮಾಚಾರ್ಯರ ಹತ್ತಿರದ ಪೂರ್ವಿಕರೊಬ್ಬರು ಗೌರಿ ಶಾಸ್ತ್ರಿಗಳೆಂಬುವರು ಬಹುಶಃ ಅದು ಮೂಲದಲ್ಲಿ ಗೌರಿ ಶಾಸ್ತ್ರ ಶಾಸ್ತ್ರಿಗಳೆಂದಿದ್ದಿರಬಹುದು ಇದೇ ತೋರಿಸುತ್ತದೆ ವಿಶಾಲ ಭಾವನೆಯನ್ನು ಶಿವಸ್ಯ ಹೃದಯ ವಿಷ್ಣು ವಿಷ್ಣುಶ್ಚ ಹೃದಯಗುಂ ಶಿವ ಇದರಂತೆ ಇದ್ದವರು ನನ್ನ ಸ್ಥಳದ ವೈಖಾನಸ ಆಗಮಿಕರು ಅವರೆಲ್ಲ ಆಗಮಶಾಸ್ತ್ರದಲ್ಲಿ ನಿಷ್ಠಾತರಾದವರು ಸಂಸ್ಕೃತ ಸಾಹಿತ್ಯ ಬಲ್ಲವರು ವೇದ ಪಾಠ ಮಾಡಿದವರು ಆಚಾರಶೀಲರು ಕಾರ್ಯ ವಿಚಕ್ಷಣೆ ಆಂಜನೇಯ ಸನ್ನಿಧಿಯ ಅರ್ಚಕರು ಆಗಮಶಾಸ್ತ್ರಗಳಲ್ಲಿ ನಿಪುಣರಾಗಿದ್ದದಲ್ಲದೆ ಕಾರ್ಯನಿರ್ ನಿರ್ವಾಹದಲ್ಲಿ ದಕ್ಷರಾಗಿದ್ದವರು ಆ ದೊಡ್ಡ ದೇವಾಲಯದ ಮಂಟಪ ಪರಿಸರಗಳನ್ನು ಚೊಕ್ಕವಾಗಿರಿಸುವುದು ತೋಟವನ್ನು ಸೊಂಪು ಮಾಡುವುದು ದೇವರ ವಸ್ತ್ರಾಭರಣಗಳ ಜೋಪಾನ ಪಾತ್ರೆ ಪದಾರ್ಥಗಳ ಜೋಪಾನ ಕಾಲಕಾಲಕ್ಕೆ ಪೂಜೆ ಉತ್ಸವಗಳು ಈ ಎಲ್ಲ ಕಾರ್ಯಗಳಲ್ಲಿಯೂ ಅವರು ವಿಚಕ್ಷಣಾಗಿದ್ದರು ಊರಿನ ಎಲ್ಲ ಗೌರವ ವಿಶ್ವಾಸಗಳನ್ನು ಸಂಪಾದಿಸಿಕೊಂಡಿದ್ದರು ಪ್ರಜಾನುರಾಗಿಗಳಾಗಿದ್ದರು ದೇವತಾ ಕ್ಷೇತ್ರ ಮಹಾತ್ಮ್ಯಂ ಅರ್ಚಕಸ್ಥ ತಪೋಬಲಾತ್ ಎಂಬ ಉಕ್ತಿಗೆ ಅವರು ನಿದರ್ಶನವಾಗಿದ್ದರು ನನ್ನ ದೇವತಾರ್ಚನೆ ರಾಮಾಚಾರ್ಯರ ತಂದೆ ಸಂಜೀವಪ್ಪನವರೆಂದು ಜ್ಞಾಪಕ ಅವರು ಹೆಸರುವಾಸಿಯಾದವರು ಬಾಲ್ಯದಲ್ಲಿ ನಾನು ವೈಕುಂಠ ದ್ವಾದಶಿಯ ಉತ್ಸವದ ವೈಭವಕ್ಕೆ ಮನಸೋತವನಾಗಿ ನನ್ನ ಮನೆಯಲ್ಲಿ ಹಾಗೆ ದೇವನ್ ದೇವರನ್ನಿಟ್ಟು ಅಲಂಕಾರ ಮಾಡಬೇಕೆಂದು ಪ್ರವೃತ್ತಿಯುಳ್ಳವನಾದೆ ಅದಕ್ಕಾಗಿ ಒಂದು ದೊಡ್ಡ ವಿಗ್ರಹ ಬೇಕೆಂದು ನನ್ನ ಕಿರಿ ಕಿರಿಯಜನನ್ನು ಕಾಡಿಸುತ್ತಿದ್ದೆ ನನ್ನ ಸ್ವಂತ ದೇವತಾರ್ಚನೆಗೆ ನನ್ನ ಅಜ್ಜಿ ಸೋದರಮಾವಂದಿರ ಪ್ರೋತ್ಸಾಹ ಕೊನೆಗೆ ವಿದ್ವಾನ್ ಸಂಜೀವಪ್ಪನವರು ಒಂದು ಶ್ರೀ ಪರವಾಸುದೇವ ವಿಗ್ರಹವನ್ನು ನನಗೆ ತಂದುಕೊಟ್ಟರು ಅದು ಬಲು ಮುದ್ದಾಗಿತ್ತು ಅದಕ್ಕೆ ಅಲಂಕಾರ ಮಾಡಲು ನನ್ನ ತಾತಂದಿರು ನನಗೆ ಕೊಟ್ಟಿದ್ದ ಒಂದು ಸಣ್ಣ ಕಾಶ್ಮೀರ ಶಾಲಿನ ಕಸೂತಿ ಕೆಲಸದ ಅಂಚನ್ನು ಕತ್ತರಿಸಿ ಪರವಾಸುದೇವ ಮೂರ್ತಿಯನ್ನು ಸಿಂಗರಿಸಿದೆ ನನ್ನ ತಂದೆಗೆ ಗುರುತು ಪತ್ತೆಯಾಗಿ ಗುದ್ದುಗಳ ಸಮಾರಾಧನೆಯ ಊಟವಾಯಿತು ಆದರೆ ಮೊಂಡು ಜೀವ ನನಗೆ ಮಕ್ಕಳಾಗುವವರೆಗೂ ಆ ಪರವಾಸುದೇವರು ಆಗಾಗ ಕಣ್ಣಿಗೆ ಕಾಣಿಸುತ್ತಿದ್ದರು ಅರ್ಚಕ ವರ್ಗದಲ್ಲಿ ಪ್ರಸಿದ್ಧರಾದ ಇನ್ನೊಬ್ಬರು ಶ್ರೀನಿವಾಸಾಚಾರ್ಯರು ಅಥವಾ ಬಂಡೆಮನೆ ಶೀನಪ್ಪನವರು ಇವರು ರಾಮಾಚಾರ್ಯರ ಅಣ್ಣ ಶ್ರೀನಿವಾಸಾಚಾರ್ಯರ ಮಾವಂದಿರು ಶೀನಪ್ಪನವರು ಊರಿನ ಗಣ್ಯ ಮಹನೀಯರಲ್ಲೊಬ್ಬರು ಇವರದು ವಿಶಾಲವಾದ ತೊಟ್ಟಿಯ ಮನೆ ಅವರಿಗೆ ಜಮೀನು ಇತ್ತು ಮನೆಯ ತುಂಬಾ ಜನವು ಅತಿಥಿಗಳು ಇರುತ್ತಿದ್ದರು ಇವರ ಮೊಮ್ಮಗನೆ ಮೊನ್ನೆ ಮೊನ್ನೆ ತೀರಿಕೊಂಡ ಪಂಡಿತ ರತ್ನಂ ಆಗಮಿಕ ವಿದ್ವಾನ್ ವೆಂಕಟರಮಣಾಚಾರ್ಯರು ಇನ್ನಿಬ್ಬರು ಅರ್ಚಕರಲ್ಲಿ ಹನುಮಪ್ಪ ಎಂಬುವರೊಬ್ಬರು ವೆಂಕಟರಮಣಾಚಾರ್ಯ ರವರೆಂಬವರೊಬ್ಬರು ಹೆಸರುವಾಸಿಯಾದವರು ಇಬ್ಬರು ಆಂಜನೇಯ ಸ್ವಾಮಿಯ ಕೈಂಕರ್ಯದಲ್ಲಿದ್ದದ್ದಲ್ಲದೆ ಪೇಟೆಯ ಕೋದಂಡರಾಮಸ್ವಾಮಿ ಗುಡಿ ವಿಠಲೇಶ್ವರ ಗುಡಿಗಳಲ್ಲಿಯೂ ಪೂಜೆ ಮಾಡುತ್ತಿದ್ದರು ಅವರೆಲ್ಲ ಸಂಭಾವಿತರು ಕೃಷ್ಣಪ್ಪನವರು ಅರ್ಚಕ ವರ್ಗದ ಇನ್ನೊಬ್ಬರ ಸ್ಮರಣೆ ಮುಖ್ಯವಾದದ್ದು ಅವರು ಕೃಷ್ಣಪ್ಪನವರು ಒಳ್ಳೆಯ ವಿದ್ವಾಂಸರು ಇವರ ಮಕ್ಕಳು ಶ್ಯಾಮದಾಸರೆಂದು ಹರಿಕತ್ತಕಾರರಾಗಿ ಪ್ರಸಿದ್ಧರಾದರು ಈ ಶ್ಯಾಮದಾಸರು ಸಂಸ್ಕೃತಾಂಧ್ರ ಸಾಹಿತ್ಯಗಳಲ್ಲಿ ವೆಂಕಟರಾಮ ಶಾಸ್ತ್ರಿಗಳ ಶಿಷ್ಯರು ವೆಂಕಟರಾಮ ಶಾಸ್ತ್ರಿಗಳು ಅರ್ಚಕ ಕೃಷ್ಣಪ್ಪನವರು ಆಪ್ತ ಸ್ನೇಹಿತರು ಪ್ರತಿದಿನವೂ ಮಧ್ಯಾಹ್ನ ಪರ ಮೂರು ಗಂಟೆಯ ವೇಳೆಗೆ ಅವರಿಬ್ಬರು ಕೃಷ್ಣಪ್ಪನವರ ಮನೆಯ ಮುಂದೂಗಡೆಯ ಕಲ್ಲು ಮೇಲೆ ಪಕ್ಕಪಕ್ಕದಲ್ಲಿ ಕೂಡುತ್ತಿದ್ದರು ಒಬ್ಬೊಬ್ಬರ ಮುಂದೆಯೂ ಎರಡೆರಡು ಜಾಯಿ ಪೆಟ್ಟಿಗೆಗಳಿರುತ್ತಿದ್ದವು ಒಂದು ಪೆಟ್ಟಿಗೆ ತುಂಬ ಜಡಿಮಣ್ಣಿನ ಗೋಲಿಗಳು ಒಬ್ಬೊಬ್ಬರ ಒಂದೊಂದು ಗೋಲಿಯನ್ನೆತ್ತಿಕೊಂಡು ಶ್ರೀರಾಮಾಯ ನಮಃ ಎಂದು ಹೇಳಿ ಅದನ್ನು ಇನ್ನೊಂದು ಪೆಟ್ಟಿಗೆಯೊಳಗೆ ಹಾಕುವರು ಹೀಗೆ ಒಂದು ಸಾರಿ ಪೆಟ್ಟಿಗೆ ಖಾಲಿಯಾದರೆ ಒಂದು ಸಾವಿರ ಎಂದು ಲೆಕ್ಕ ಈ ಜಪ ಹೀಗೆ ನಡೆಯುತ್ತಿರುವಾಗ ದಾರಿಯಲ್ಲಿ ಹೋಗುವ ಜನರೊಡನೆ ಕುಶಲ ಪ್ರಶ್ನೆ ಕುಂಬಾರ ಗುಣಗ ಚೆನ್ನಾಗಿದ್ದೀಯಾ ಅಗಸರ ಸುಬ್ಬ ನಿನ್ನ ಕತ್ತೆಗೆ ಕಾಲು ವಾಸಿಯಾಯ್ತೇ ಸುಣ್ಣ ಕಲ್ಲು ಮಾದ ಕೈ ಸುಟ್ಟುಕೊಂಡೆ ಅಂತಲ್ಲಪ್ಪ ಆ ಜನರು ಜ್ಯೋತಿಷ್ಯ ಕೇಳುವರು ಧರ್ಮಶಾಸ್ತ್ರ ಕೇಳುವರು ಕೃಷ್ಣಪ್ಪನವರು ಎಲ್ಲರಿಗೂ ಸ್ನೇಹದಿಂದ ಉತ್ತರ ಹೇಳುವರು ಹೀಗೆ ಒಂದು ಕಡೆ ರಾಮಭಕ್ತಿ ಇನ್ನೊಂದು ಕಡೆ ಲೋಕವಾತ್ಸಲ್ಯ ಎರಡು ಒಟ್ಟೊಟ್ಟಿಗೆ ಸಾಗುತ್ತಿದ್ದವು ಆ ಜೀವನದಲ್ಲಿ